ಇಂದು ವಿಶ್ವ ಬಾಲ ಪದ್ಧತಿ ವಿರೋಧಿ ದಿನಾಚರಣೆ ಸಂದರ್ಭದಲ್ಲಿ ರಾಯಚೂರು ಜಿಲ್ಲಾ ಅಧಿಕಾರಿಗಳಾದ ಶ್ರೀ ಅನ್ಬು ಕುಮಾರ್ ಅವರಿಂದ ಸಂದೇಶ ಎಲ್ಲರಿಗೂ ನಮಸ್ಕಾರ ಜೂನ್ ಹನ್ನೆರಡನೇ ತಾರೀಕು ನಾವೆಲ್ಲರೂ ವಿಶ್ವ ಪದ್ಧತಿ ವಿರೋಧಿ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಈ ದಿನದಲ್ಲಿ ನಾಗರಿಕರಾದ ನಾವೆಲ್ಲರೂ ಸೇರಿ ಒಂದು ತೀರ್ಮಾನ ತಗೋಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಬಾಲಕಾರ್ಮಿಕ ಪದ್ಧತಿಯನ್ನು ನಾವು ಸಪೋರ್ಟ್ ಮಾಡುವುದಿಲ್ಲ ಅದನ್ನು ಖಂಡಿತವಾಗಿ ನಿರ್ಮೂಲನೆ ಮಾಡಲೇಬೇಕು ಎಂಬ ಒಂದು ತೀರ್ಮಾನ ನಾವು ತಗೋಬೇಕಾಗುತ್ತದೆ ಅದಕ್ಕೋಸ್ಕರ ತಮ್ಮೆಲ್ಲರಿಗೂ ನಾವು ವಿನಂತಿ ಮಾಡಿಕೊಳ್ಳುತ್ತೀವಿ ಹದಿನಾಲ್ಕು ವಯಸ್ಸಿಗೆ ಕೆಳಗೆ ಇರುವ ಯಾವುದೇ ಒಂದು ಮಕ್ಕಳನ್ನು ಯಾವುದೇ ಒಂದು ಕೆಲಸಕ್ಕೂ ಇಟ್ಟುಕೊಳ್ಳದೆ ಖಂಡಿತವಾಗಿ ಶಾಲೆಯಲ್ಲಿ ದಾಖಲೆ ಮಾಡಬೇಕು ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆ ಆಗಬೇಕಾದಲ್ಲಿ ಅದು ಶಿಕ್ಷಣದಿಂದ ಮಾತ್ರ ಸಾಧ್ಯ ಆದ ಕಾರಣ ನಿಮ್ಮ ಪಕ್ಕದಲ್ಲಿರುವ ಎಲ್ಲ ಯಾವುದೇ ಒಂದು ಶಾಲೆಗೆ ಖಂಡಿತ ಅವರನ್ನು ದಾಖಲೆ ಮಾಡಿದ್ದಲ್ಲಿ ಅವ್ರ ಬದುಕು ಚೆನ್ನಾಗಿ ಆಗುತ್ತದೆ ಅದರ ಜೊತೆಗೆ ನಮ್ಮ ಈ ಬಾಲಕಿ ಪದ್ದತಿಯನ್ನು ಖಂಡಿತವಾಗಿ ನಿರ್ಮೂಲನೆ ಮಾಡಬಹುದು ಈ ಪದ್ಧತಿ ಒಂದು ಅದು ನಮ್ಮ ದೇಶಕ್ಕೆ ಸಹ ಅವಮಾನ ಆಗುತ್ತದೆ ಆದ ಕಾರಣ ಯಾರು ಇದನ್ನು ಸಪೋರ್ಟ್ ಮಾಡಬಾರದು ಎಂದು ನಿಮ್ಮೆಲ್ಲರಿಗೂ ನಾವು ಕೇಳಿಕೊಳ್ತೀವಿ ಅದರ ಜೊತೆಗೆ ಇದು ಯಾವುದೋ ಒಂದು ಅಧಿಕಾರಿ ಅಥವಾ ಒಂದು ಸರ್ಕಾರ ಪ್ರತಿನಿಧಿ ಅಥವಾ ಬೇರೆ ಯಾರು ಮಾಡಬೇಕಾದಿಲ್ಲ ಪ್ರತಿ ಒಂದು ಈ ದೇಶದ ಪ್ರಜೆ ಆಗಿರುವ ಪ್ರತಿ ಇದು ಕರ್ತವ್ಯ ಆಗುತ್ತದೆ ಆದ ಕಾರಣ ಖಂಡಿತವಾಗಿ ಬಾಲಕಾರ್ಮಿಕ ಎಂದ ಒಂದು ಪದ್ಧತಿ ಏನಿರ್ತದೋ ಅದನ್ನು ನಿರ್ಮೂಲನೆ ಮಾಡಲಿಕ್ಕೆ ನಾವೆಲ್ಲರೂ ಒಟ್ಟಿಗೆ ಸೇರಿ ಕೆಲಸ ಮಾಡೋಣ ಎಂದು ನಾವೆಲ್ಲರಿಗೂ ವಿನಂತಿ ಮಾಡಿಕೊಳ್ತೀವಿ ಮಕ್ಕಳನ್ನು ದುಡಿಸುವುದರಿಂದ ಯಾವುದೇ ಬಡ ಕುಟುಂಬವು ಉದ್ದಾರವಾಗಲಿಕ್ಕೆ ಸಾಧ್ಯವಿರುವುದಿಲ್ಲ ಆದ್ದರಿಂದ ಖಂಡಿತವಾಗಿ ಮಕ್ಕಳನ್ನು ಶಾಲೆಗೆ ದಾಖಲು ಮಾಡಬೇಕಾಗುತ್ತದೆ ಕುಂಡು ನಂಬಿಕೆಗಳನ್ನ ಅದು ಆಗಲಿ ಇಲ್ಲ ಕುಂಡು ನೆಪಗಳನ್ನಾಗಲಿ ಯಾವುದು ಇಟ್ಟುಕೊಂಡು ಮಕ್ಕಳನ್ನು ಶಾಲೆಗೆ ಕಳಿಸದೆ ಮನೆಯಲ್ಲಿ ಇಟ್ಟುಕೊಂಡ ಪದ್ಧತಿಯನ್ನು ನಾವು ನಿರ್ಮೂಲನೆ ಮಾಡಬೇಕು ಅದರ ಜೊತೆಗೆ ಯಾವುದೇ ಮಕ್ಕಳನ್ನು ಹತ್ತಿ ಬೀಜ ತೆಗಿಲಿಕ್ಕೆ ಅಥವಾ ಕೃಷಿ ಕೆಲಸದಲ್ಲಿ ಅಥವಾ ತುಂಬಾಕುದು ಮಾಡುವ ಕೆಲಸಗಳಲ್ಲಿ ಅಥವಾ ಬಾರ್ ಮತ್ತು ರೆಸ್ಟೋರೆಂಟ್ಗಳಲ್ಲಿ ಹೋಟೆಲ್ಗಳಲ್ಲಿ ಗ್ಯಾರೇಜ್ಗಳಲ್ಲಿ ಇನ್ನ ಮನೆ ಕೆಲಸಗಳಲ್ಲೂ ಸಹ ಇಟ್ಟುಕೊಳ್ಳಿಕ್ಕೆ ಸರ್ಕಾರ ಕಾನೂನು ಅನುಮತಿ ನೀಡುವುದಿಲ್ಲ ಅದು ಒಂದು ಶಿಕ್ಷಾರ್ಕ ಅಪರಾಧ ಆಗಿದೆ ಆದ ಕಾರಣ ಯಾವ ಕಾರಣಕ್ಕೂ ಯಾವುದೇ ಒಂದು ಉದ್ಯಮದಲ್ಲಿರುವಾಗಲಿ ಅಥವಾ ಮನೆಗಳಲ್ಲಿರುವಾಗಲಿ ಇಟ್ಟುಕೊಳ್ಳಂಗಿಲ್ಲ ಯಾವುದೇ ಒಂದು ಅಧಿಕಾರಿನೂ ಸಹ ತನ್ನ ಮನೆಯಲ್ಲಿ ಹದಿನಾಲ್ಕು ವಯಸ್ಸಿಗೆ ಕೆಳಗಿನ ಇರುವ ಮಕ್ಕಳನ್ನು ಮನೆ ಕೆಲಸಕ್ಕೂ ಸಹ ಇಟ್ಟುಕೊಳ್ಳೋದು ಆಗುವುದಿಲ್ಲ ಆದ ಕಾರಣ ಅಂತದ್ದು ಯಾರು ಸಪೋರ್ಟ್ ಮಾಡಬಾರದು ಎಂದು ಈ ಸಂದರ್ಭದಲ್ಲಿ ಕೇಳಿಕೊಳ್ತೀವಿ ಒಂದು ಊರು ಅಭಿವೃದ್ಧಿ ಆಗಬೇಕಾದ್ರೆ ಒಂದು ಗ್ರಾಮ ಅಭಿವೃದ್ಧಿ ಆಗಬೇಕಾದ್ರೆ ದೇಶ ಅಭಿವೃದ್ಧಿ ಆಗಬೇಕಾದ್ರೆ ಪ್ರತಿ ಒಂದು ವ್ಯಕ್ತಿನೂ ಸಹ ಶಾಲೆಯಲ್ಲಿ ಇದ್ದು ಅವ್ರು ಓದಿ ಒಂದು ಕನಿಷ್ಠ ಬೇಕಾದ ಮಿನಿಮಮ್ ಎಜುಕೇಷನ್ ಅದನ್ನು ತಗೊಂಡು ಅವರೊಂದು ಒಳ್ಳೆ ಹುದ್ದೆಗೆ ಹೋದಲ್ಲಿ ಮಾತ್ರ ಅವರು ಒಳ್ಳೆ ಸಂಪಾದನೆ ಮಾಡಿದಲ್ಲಿ ಮಾತ್ರ ಅವರು ತನ್ನ ಬದುಕನ್ನು ತಾನು ಸರಿಯಾದ ರೀತಿಯಲ್ಲಿ ಬಾಳಿದಲ್ಲಿ ಮಾತ್ರ ಸಮಾಜಕ್ಕೆ ಸೇವೆ ಮಾಡಿದಲ್ಲಿ ಮಾತ್ರ ಅದು ಉದ್ಧಾರ ಆಗುತ್ತದೆ ಪ್ರತಿಯೊಂದು ವ್ಯಕ್ತಿನೂ ಪ್ರತಿಯೊಂದು ಪ್ರಜೆನೂ ದೇಶಕ್ಕೆ ಸ್ವತ್ತು ಆಗಿರ್ತಾರೆ ಅಂತ ಒಂದು ಆಸ್ತಿಯನ್ನು ನಾವು ಬೆಳೆಸುವುದು ನಮ್ಮ ಕರ್ತವ್ಯ ನಮ್ಮ ಮುಂಬರುವ ಜನರೇಷನ್ಗೆ ಇದು ನಮ್ಮದು ಕೊಡುಗೆಯಾಗಿರಲಿ ನಮ್ಮ ಕಾಲದಲ್ಲಿ ಯಾವುದೇ ಒಂದು ಕಾರಣಕ್ಕೂ ಬಾಲಕಾರ್ಮಿಕ ಪದ್ಧತಿಯನ್ನು ನಾವು ಒಪ್ಪಿಕೋಬಾರದು ಎಂದು ತೀರ್ಮಾನ ಮಾಡೋಣ ಅದರ ಜೊತೆಗೆ ರಾಯಚೂರು ಜಿಲ್ಲೆಯಲ್ಲಿ ಈಗಾಗಲೇ ಯುನಿಸೆಫ್ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಲೇಬರ್ ಡಿಪಾರ್ಟ್ಮೆಂಟ್ ಪೊಲೀಸ್ ಇಲಾಖೆ ಕಂದಾಯ ಇಲಾಖೆ ಮತ್ತು ಇತರ ಎಲ್ಲಾ ಇಲಾಖೆಗಳನ್ನು ಸೇರಿಕೊಂಡು ಒಂದು ಒಳ್ಳೆ ತಂಡಗಳನ್ನು ಮಾಡಿ ನಾವು ಹಲವಾರು ಕಡೆ ರೈಡ್ ಮಾಡ್ತಾ ಇದ್ದೀವಿ ಬಾಲ ಕಾರ್ಮಿಕರನ್ನು ಉಪಯೋಗ ಮಾಡುವ ಹೋಟೆಲ್ಗಳಾಗಲಿ ಅಥವಾ ಕಾರ್ಖಾನೆಗಳಾಗಲಿ ಅಥವಾ ಯಾವುದೇ ಒಂದು ಇಟ್ಟಿಗೆಚೋಳದಿಂದ ಹಿಡಿದು ಯಾವುದೇ ಒಂದು ಕೆಲಸಕ್ಕಾಗಲಿ ಮಕ್ಕಳನ್ನು ಉಪಯೋಗ ಮಾಡಬಾರದು ಇಟ್ಟುಕೊಂಡು ಕೆಲಸ ಮಾಡಬಾರದು ಎಂದು ಅವ್ರಿಗೆ ನಾವು ಅಡ್ವೈಸ್ ಮಾಡ್ತಾ ಇದ್ದೀವಿ ಮಕ್ಕಳಿಗೆ ಶಿಕ್ಷಣ ಕೊಡ್ಲಿಕ್ಕೆ ಮಾತ್ರ ಅಲ್ಲ ಬಾಲ ಕಾರ್ಮಿಕ ಪದ್ಧತಿಯನ್ನು ಸಪೋರ್ಟ್ ಮಾಡ್ತಾ ಇರೋರಿಗೆ ಶಿಕ್ಷೆ ಕೊಡ್ಲಿಕ್ಕೂ ಸಹ ಜಿಲ್ಲಾಡಳಿತ ಕ್ರಮ ಕೈಗೊಳ್ತಾ ಇದೆ ಸಂದರ್ಭದಲ್ಲಿ ಎಲ್ಲ ನಾಗರಿಕರು ಒಟ್ಟಾರೆ ಇದ್ದು ಬಾಲ ಪದ್ಧತಿಯನ್ನು ತಡೆ ಮಾಡಬೇಕು ಅದಕ್ಕೆ ಯಾವುದು ಒಂದು ಅವಕಾಶ ರಾಯಚೂರು ಜಿಲ್ಲೆಯಲ್ಲಿ ಕೊಡಬಾರದು ಎಂದು ಈ ಸಂದರ್ಭದಲ್ಲಿ ಎಲ್ಲರಿಗೂ ವಿನಂತಿ ಮಾಡಿಕೊಳ್ಳುತ್ತೇನೆ ಮಕ್ಕಳ ಶಿಕ್ಷಣ ನಮ್ಮೆಲ್ಲರ ಹೊಣೆ ನಮ್ಮ ಊರು ನಮ್ಮ ಮಕ್ಕಳು ಎಂಬ ಕಲ್ಪನೆಯಂತೆ ಬಾಲ ವಿರೋಧಿಸಿ ಮಕ್ಕಳನ್ನು ಶಾಲೆಗೆ ದಾಖಲಿಸಿ ಧನ್ಯವಾದಗಳು